ಅಂದರ ಗಿರಿಧರ ಸೂಕರ ರೂಪ ಭೂಮಿ ವಿಧಾರಕ ಜಯ ದೇವೇಶ ಇದು ಮತ್ಸ್ಯಾಕೃತಿಧರ ಅಂತ ಶುರುವಾಗುವ ಕಾರ್ತಿಕ ದಾಮೋದರ ಸ್ತೋತ್ರದ ಮೊದಲ ಪದ್ಯ ಕಾರ್ತಿಕ ಮಾಸದ ತೊಳೆಯ ಹಬ್ಬದ ದಿನಗಳಲ್ಲಿ ಹೇಳಿಕೊಳ್ಳಬೇಕಾದ ಪಂಚರಾತ್ರ ಆಗಮದ ಒಂದು ಸುಂದರವಾದ ಸ್ತೋತ್ರ ಭಗವಂತನ ಅವತಾರಗಳ ಕಥೆಯನ್ನ ಹೇಳ್ತಾ ದಾಮೋದರನ ವಿಶೇಷವಾದ ಚಿಂತನೆ ಇಲ್ಲಿ ಇದೆ ಆದ್ರಿಂದ ಇದಕ್ಕೆ ಕಾರ್ತಿಕ ದಾಮೋದರ ಸ್ತೋತ್ರ ಅಂತ ಕರೀತಾರೆ ಮತ್ಸ್ಯಕೃತಿಧರ ಜಯ ದೇವೇಶ ಆಕೃತಿಯನ್ನ ಹೊತ್ತವ ದೇವತೆಗಳ ಒಡೆಯ ಅವನಿಗೆ ಜಯ ಜಯ ಅನ್ನೋದು ಜಯವಾಗಲಿ ಅಂತ ನಾವು ಆಶೀರ್ವಾದ ಮಾಡುವ ಮಾತಲ್ಲ ಎಲ್ಲರನ್ನೂ ಗೆದೆಯಬಲ್ಲವ ಜಯ ಅಂತ ಸಂಸ್ಕೃತದಲ್ಲಿ ಜಿ ಅಭಿಭವೆ ಅಂತ ಧಾತು ಇದೆ ಜಿ ಉತ್ಕರ್ಷೆ ಔನ್ನತ್ಯೆ ಅನ್ನುವ ಅರ್ಥದಲ್ಲಿ ಎಲ್ಲರಿಗೂ ಮೀರಿದವನು ನೀನು ಮೀರಿದವನು ದೇವತೆಗಳನ್ನ ದೇ ಯಾಕೆಂದ್ರೆ ದೇವತೆಗಳ ಒಡೆಯ ಅನ್ನುವ ಶಬ್ದ ಬಂದ್ರೆ ಅಲ್ಲಿ ಎಲ್ಲರನ್ನ ಮೀರಿದ್ರೆ ಮಾತ್ರ ಆ ಒಡೆತನ ಅನ್ನೋದು ಕೊಡ್ಲಿಕ್ಕೆ ಸಾಧ್ಯ ದೇವಾನುದೇವತೆಗಳನ್ನೆಲ್ಲರನ್ನೂ ಕೂಡ ತನ್ನ ವಶದಲ್ಲಿ ಇರಿಸಿಕೊಂಡವಾದ್ರಿಂದಾಗಿ ಅವನನ್ನ ದೇವೇಶ ಅಂತ ಕರೆದರು ದೇವ ಅಂದ್ರೆ ಇಂದ್ರಿಯ ನಮ್ಮೆಲ್ಲರ ಇಂದ್ರಿಯಗಳಿಗೂ ನಾಯಕನಾದವ ಅಂತ ಅರ್ಥ ದೇವ ಅಂದ್ರೆ ಎಲ್ಲವನ್ನೂ ಗೆದ್ದವನು ಅಂತ ಅರ್ಥ ಗೆದ್ದವರಿಗೆ ಈಶ ಗೆದ್ದವನು ಹೌದು ಕೆಲವ್ರು ಗೆಲ್ತಾರೆ ಆದ್ರೆ ಅದನ್ನು ತಮ್ಮ ವಶದಲ್ಲಿ ಇಟ್ಕೊಳ್ಲಿಕ್ಕಾಗಲ್ಲ ಸೋ ಮತ್ತೆ ಸೋಲ್ತಾರೆ ಅದರ ಎಲ್ಲ ಅವನಿಗೆ ವಿರುದ್ಧವಾಗಿಯೇ ನಿಂತು ಬಿಡುತ್ತೆ ಸಿಸ್ಟಮ್ ಆದರೆ ತನ್ನ ವಶ ಮಾಡಿಕೊಂಡದ್ದು ಮಾತ್ರ ಅಲ್ಲ ಕೊನೆಯವರೆಗೂ ಆ ವ್ಯವಸ್ಥೆಯಲ್ಲಿಯೇ ಎಲ್ಲವನ್ನು ನಿಯಂತ್ರಿಸುವಂತಹ ಶಕ್ತಿ ಉಳ್ಳವನು ಅಂತ ದೇವ ಅನ್ನುವ ಶಬ್ದ ನೂರಾರು ಅರ್ಥಗಳಲ್ಲಿ ಬರುವಂಥದ್ದು ಅದಕ್ಕೆ ಕ್ರೀಡೆ ಅಂತ ಅರ್ಥ ಇದೆ ಲೀಲೆ ಅಂತ ಅರ್ಥ ಇದೆ ಬೆಳಕು ಅಂತ ಅರ್ಥ ಇದೆ ಅದರ ಜೊತೆಗೆ ಇಂದ್ರಿಯಗಳ ಮೂಲಕ ಜಗತ್ತಿಗೆ ಬೆಳಕನ್ನು ಚೆಲ್ಲುವವನಾದ್ರಿಂದಾಗಿಯೂ ಇಂದ್ರಿಯಗಳಿಗೆ ದೇವ ಅನ್ನುವ ಹೆಸರು ಈ ಕಾರಣಕ್ಕಾಗಿ ಬಂದದ್ದು ಮತ್ಸ್ಯ ಆಕೃತಿ ದರ ಅದೇ ಮತ್ಸ್ಯದ ಆಕೃತಿ ಇರುವುದು ಹೊರತು ಅವನು ಮತ್ಸ್ಯದ ಹಾಗೆ ಅದರ ಲೋಪದೋಷಗಳನ್ನು ಹೊಂದಿ ಕರ್ಮದ ಕೆಲವರು ಹೇಳುವುದುಂಟು ದೇವರಿಗೂ ಕರ್ಮದ ಲೇಪ ಇದ್ದುದರಿಂದ ಮೀನಾಗಿ ಹುಟ್ಟಬೇಕಾಯಿತು ಅಂತ ಅದಕ್ಕೆ ಧರ ಅಂದ್ರವರು ಮತ್ಸ್ಯ ಆಕೃತಿ ಧರ ತಾನೇ ಮತ್ಸ್ಯದ ರೂಪವನ್ನ ತೊಟ್ಟವನು ಹೊರತು ಇನ್ನೊಬ್ಬರಿಂದ ಕರ್ಮದ ಗಂಟಿನಲ್ಲಿ ಬಿದ್ದವನಲ್ಲ ತಾನೇ ಆ ಮತ್ಸ್ಯದ ಆಕೃತಿಯನ್ನ ಧರ ಹೊತ್ತವನು ಬೇಕು ಅಂತ ತೊಟ್ಟವನು ನಮ್ಗೆ ಆಯ್ಕೆ ಇಲ್ಲ ಈ ತಾಯಿಯ ತಂದೆಯ ಶರೀರದಲ್ಲಿ ಹುಟ್ಟಬೇಕು ಮತ್ತು ಇದೇ ರೀತಿ ಬದುಕಬೇಕು ಇದೇ ರೀತಿ ಅಂದ್ರೆ ಋಷಿಗಳು ಕೆಲವೊಂದ್ಸತಿ ಅವರಿಗೆ ಪೂರ್ವಜನ್ಮದ ಸ್ಮರಣೆ ಮತ್ತು ಗರ್ಭದಲ್ಲಿ ಉಂಟಾದ ಅಸಹಜವಾದ ಪರಿಣಾಮಗಳಿಂದ ಅವರಲ್ಲಿ ಇನ್ನು ಮುಂದೆ ಅಂತ ಅನರ್ಥ ಉಂಟಾಗದಂತೆ ನೋಡಿಕೊಳ್ಳುವುದಕ್ಕಾಗಿ ಒಂದು ಬದಲಾವಣೆ ದೂರದೃಷ್ಟಿಯ ಹೆಜ್ಜೆ ಇಡುವಿಕೆ ಎಲ್ಲ ಹುಟ್ಟತ್ತೆ ಆದರೆ ಭಗವಂತ ಯಾವತ್ತು ಕೂಡ ಯಾವುದೇ ವೇಷವನ್ನು ತೊಟ್ಟರೂ ಕೂಡ ಅದು ಕೇವಲ ತತ್ಕಾಲದ ಅಗತ್ಯವನ್ನು ಪೂರೈಸಲಿಕ್ಕೋಸ್ಕರ ಮಣ್ಣು ನೀರು ಗಾಳಿ ಬೆಂಕಿ ಆಕಾಶ ಸ್ಪರ್ಶವಿಲ್ಲದ ಆತನ ನಡೆ ಆದ್ರಿಂದಾಗಿ ಆಕೃತಿ ಅನ್ನೋದು ಕೇವಲ ಅವನ ಕೃತಿಯನ್ನು ನೆನಪಿಸುತ್ತೆ ಅನ್ನುವ ಹಾಗೆ ಅದು ಬೇರೆಯವರ ವಸ್ತುವನ್ನ ಅವನು ಹೊತ್ಕೊ ಬಂದದಲ್ಲ ಅವನೇ ಮತ್ಸ್ಯದ ಶರೀರ ಅನ್ನುವುದು ಬಿಟ್ರೆ ಅವನೇ ಅದು ಮತ್ಸ್ಯದ ವೀಕ್ನೆಸ್ಸು ಲೋಪ ಲೋಪದೋಷಗಳು ಮತ್ಸ್ಯದ ವಾಸನೆ ಅಥವಾ ಮತ್ಸ್ಯದ ಇತಿಮಿತಿ ಇದು ಯಾವುದು ಅವನನ್ನು ಕಾಡಲ್ಲ ಜಯ ಅಂತ ಯಾಕೆ ಹೇಳ್ತಾರೆ ಆಕೃತಿಯನ್ನ ತಾನೇ ಹೊತ್ತದ್ದು ಮತ್ಸ್ಯಕ್ಕೆ ಆಕೃತಿ ಬರ್ಬೇಕಲ್ವಾ ಅದಕ್ಕೋಸ್ಕರ ತಾನು ಮೊದಲು ಮತ್ಸ್ಯದ ರೂಪವನ್ನು ತೊಟ್ಟ ಮತ್ಸ್ಯ ಅಂದ್ರೆ ಮದವನ್ನ ಕಳೆಯುವವನು ಅಂತಹ ಆಕೃತಿಯಿಂದ ಜಗತ್ತಿನ ಮದವನ್ನೇ ಕಳೆಯಲಿಕ್ಕೆ ಸಾಮರ್ಥ್ಯ ಇದ್ದವನಾದ್ರಿಂದ ಗೌನ ಮತ್ಸ್ಯ ಅಂತ ಕರೀತಾರೆ ಅಂತಹ ಜಗತ್ತಿನ ಕೊಳೆಯನ್ನ ಕಳೆಯಬಲ್ಲ ಆಕೃತಿಯನ್ನೇ ತನ್ನ ಶರೀರವನ್ನಾಗಿಸಿಕೊಂಡು ಜಗತ್ತಿಗೆ ಮದವನ್ನ ಕಳೆಯುವುದಕ್ಕಾಗಿ ನೆಲೆಸಿದವನು ವೇದ ವಿಬೋಧಕ ಕೂರ್ಮ ಸ್ವರೂಪ ವೇದದ ವಿಬೋಧಕ ವಿವಿಧ ರೀತಿಯ ಬೋಧನೆಯನ್ನು ಮಾಡ್ತಾನೆ ವೇದದಿಂದ ತಿಳುವಳಿಕೆ ಬರುವುದಕ್ಕೆ ವೇದವೇ ನೇರ ಕಾರಣ ಆಗ್ಬೇಕಾಗಿಲ್ಲ ವೇದ ಇಲ್ಲದೆಯೂ ವೇದದ ಜ್ಞಾನ ಬರುತ್ತೆ ಅದು ಹೇಗೆ ಯಾಕೆಂದ್ರೆ ವೇದದ ವಿವರಣೆಯೇ ಉಳಿದ ಸಮಗ್ರ ಆ ಶಬ್ದ ಪ್ರಪಂಚ ಅಂದರೆ ಪೌರುಷೇಯವಾದ ಕೃತಿಗಳೇನಿದೆಯೋ ಅದೆಲ್ಲವೂ ವೇದದ ವಿವರಣೆಗಳೇ ಆದರಿಂದಾಗಿ ವಿವಿಧ ರೀತಿಯಿಂದ ಬೋಧನೆ ಮಾಡ್ತಾನೆ ವೇದವನ್ನ ವೇದದ ಸ್ಪರ್ಶವೇ ಇಲ್ಲ ಒಬ್ಬನಿಗೆ ಆದರೆ ಒಳ್ಳೆಯ ವೇದಾಂತಿ ಆಗ್ಬಹುದು ಅವನು ವೇದದ ಎಚ್ಚರವೇ ಇಲ್ಲ ಅವನಿಗೆ ಆದರೆ ತುಂಬ ಪ್ರಾಮಾಣಿಕವಾದ ಬದುಕನ್ನು ನಡೆಸಬಹುದು ಹಾಗಾಗಿ ವೇದ ವಿಬೋಧಕೂರ್ಮ ಸ್ವರೂಪ ಕೂರ್ಮರೂಪನಾಗಿ ಆಮೆಯ ರೂಪದಿಂದ ದೇವತೆಗಳ ದೈತ್ಯರ ನಡುವಿನ ಹೆಣಗಾಟವನ್ನ ಸಮುದ್ರ ಮಥನದ ಮೂಲಕ ಮುಂದುವರೆಸಿದಾಗ ಅದರಿಂದ ಒಂದು ಯುದ್ಧ ಬರೀ ಯುದ್ಧ ಮಾಡುತ್ತೆ ಆದ್ರೆ ಎರಡೂ ಕಡೆ ಹಾನಿಯಕ್ಕೆ ಈ ಸಿಟ್ಟನ್ನು ಮಥನದ ಮೂಲಕ ತೋರಿಸಿದ್ರೆ ಅವಾಗ ಲೋಕಕ್ಕೆ ಉಪಕಾರ ಆಗತ್ತೆ ಅಂತ ಭಗವಂತ ಒಂದು ಹೊಸ ದಾರಿ ತೋರಿಸಿದ ಆದ್ರೆ ಆ ಒಳ್ಳೆ ಕೆಲಸ ಕೈ ಹಾಕಿದಾಗ ಬೇಗ ಹಾಳಾಗುತ್ತೆ ಜಾರಿ ಹೋಯಿತು ಇಡೀ ಬೆಟ್ಟ ಸಮುದ್ರದ ಮಧ್ಯದಲ್ಲಿ ವಾಸುಕಿಯನ್ನ ಹಗ್ಗವನ್ನಾಗಿಸಿಕೊಂಡು ಎರಡು ಕಡೆಗಳಿಂದ ದೇವದಾನವರು ಮಥನವನ್ನ ಮಾಡ್ತಾ ಇದ್ರೆ ಜಾರಿ ಹೋಗುವ ಸಂದರ್ಭದಲ್ಲಿ ಭೂಮಿಯಿಂದ ಅಂದ್ರೆ ನೀರಿನಲ್ಲಿ ಈ ಬೆಟ್ಟದ ಅಸ್ತಿತ್ವವನ್ನ ಮೇಲಕ್ಕೆ ತಂದು ನಿಲ್ಲಿಸುವುದಕ್ಕಾಗಿ ತಾನೇ ಕೂರ್ಮರೂಪನಾಗಿ ಧರಿಸಿದ ಸಂಬೋಧನೆ ವೇದ ವಿಬೋಧಕ ಕೂರ್ಮ ಸ್ವರೂಪ ವೇದವನ್ನ ಹಲವು ರೀತಿಯಿಂದ ಬೋಧಿಸುವ ಕೂರ್ಮನಿಗೆ ನನ್ನ ನಮಸ್ಕಾರ ಅಥವಾ ನಾನು ನನ್ನ ಗೆದ್ ಗೆಲುವಿನ ವಿಶೇಷವಾದ ದಾರಿಯಲ್ಲಿ ಎಲ್ಲರನ್ನ ಕರೆದೊಯ್ಯುವವನಾಗಿದ್ದಾನೆ ಮಂದರ ಗಿರಿಧರ ಸೂಕರ ರೂಪ ಭೂಮಿ ವಿಧಾರಕ ದೇವರೇ ಜಯ ದೇವೇಶ ಮಂದರ ಈ ಕೂರ್ಮನಾಗಿ ಬಂದಾಗ ಮಾಡಿದ ಒಂದು ಕೆಲಸ ಕೂರ್ಮ ಸ್ವರೂಪನಾಗಿದ್ದಾನೆ ಮಂದರ ಪರ್ವತವನ್ನು ಎತ್ತಿದ ಅದು ಕೇವಲ ಕೂರ್ಮನಾಗಿ ಎತ್ತಿದ ಮಾತ್ರ ಅಲ್ಲ ಅಜಿತನಾಗಿಯೂ ಕೂಡ ಆ ಬೆಟ್ಟವನ್ನ ಸಮುದ್ರದ ಕಡೆಗೆ ತರುವುದಕ್ಕೋಸ್ಕರ ಆ ಬೆಟ್ಟವನ್ನು ಕೇಳಿಕೊಂಡು ಬರುವಾಗ ಗರುಡ ತಾನೆ ಎತ್ಕೊಂಡ್ಬರ್ತೇನೆ ಅಂತ ಹೋದ ಅಲ್ಲಾಡಿಸ್ಲಿಕ್ಕೆ ಆಗ್ಲಿಲ್ಲ ಆಗ ಬಹಳ ಸಲೀಸಾಗಿ ಎಡಗೈಯಿಂದ ಎತ್ತಿ ಗರುಡನ ಬೆನ್ನೆ ಮೇಲಿಟ್ಟು ಗರುಡ ಗರುಡನ ಒಳಗು ಹೊಕ್ಕು ಸಮುದ್ರದ ಒಳ ಹೊರ ಎಲ್ಲ ಭಾಗಗಳಿಗೂ ತುಂಬಿ ನಿಜವಾಗಿ ಮಂದರ ಧರಿಸಿದ ತುಂಬಾ ಸುಂದರವಾದ ನಗರಿ ಮಂದರ ಪರ್ವತ ಅನ್ನೋದು ಅತ್ಯಂತ ಸುಂದರವಾದ ಗಿರಿ ದೇವತೆಗಳ ನಗರಿಯೂ ಹೌದು ಅದನ್ನ ಹೊತ್ತು ನಿಂತಿದ್ದಾನೆ ಬೆಟ್ಟವನ್ನ ಹೊತ್ತು ತಂದು ಸಮುದ್ರಕ್ಕೆ ಇಳಿಸಿ ಅದರ ಮೇಲೆ ತಾನೇ ಅಚಿತ ರೂಪನಿಂದ ನಿಂತದ ಮೇಲೆ ಹಾರದ ಹಾಗೆ ಪುಡಿಗಟ್ಟದ ಹಾಗೆ ಎಲ್ಲ ಕಡೆಯಲ್ಲೂ ಬೇರೆ ಬೇರೆ ರೂಪಗಳಿಂದ ಬೇರೆ ಬೇರೆ ಶಕ್ತಿಗಳಾಗಿ ಶಕ್ತಿಯನ್ನ ಆಧಾರ ಮಾಡುವ ಕಾರ್ಯಗಳಿಗಾಗಿ ಹೊತ್ತದ್ದು ಸೂಕರ ರೂಪ ಸೂಕರ ಅನ್ನುವುದು ಹಂದಿಯ ಒಂದು ಜಾತಿ ಆದರೆ ಹಂದಿಗಿಂತ ವಿಶಿಷ್ಟವಾದದ್ದು ಕೊಳಚೆಯಲ್ಲಿ ಬರದೇ ಇರುವಂಥದ್ದು ಎದುರಿನಲ್ಲಿ ದಾಡೆ ಇರುವಂಥದ್ದು ಅತ್ಯಂತ ಶುಚಿಯಾಗಿ ಆದ್ರೆ ಬೆಟ್ಟವನ್ನೇ ಬೇಕಾದರೂ ಕೊರೆಯಲು ಸಾಮರ್ಥ್ಯವುಳ್ಳದ್ದು ಅಂತಹ ಸೂಕರ ರೂಪನಾಗಿ ಭಗವಂತ ಅವತರಿಸಿದ ಸೂಕರ ರೂಪ ಭೂಮಿ ವಿದಾರಕ ಜಯದೇವೇಶ ಭೂಮಿಯನ್ನ ಧಾರಣೆ ಮಾಡಿದವ ವಿವಿಧ ರೀತಿಯಿಂದ ಧಾರಣೆ ಮಾಡಿದ್ದಾನೆ ವಿಚಿತ್ರವಾಗಿ ಧಾರಣೆ ಮಾಡಿದ್ದಾನೆ ಸುಲಭದಲ್ಲಿ ಹೊರಗಣ್ಣಿನಿಂದ ಅರ್ಥ ಸಲಿಸಾಗಿಲ್ಲ ಈ ಕಥೆ ಅನ್ನೋದು ಸತ್ಯ ಅದರಿಂದಾಗಿ ಭೂಮಿಯನ್ನ ಹೊತ್ತ ಭೂಮಿಯನ್ನ ಎತ್ತಿದ ವರಾಹ ರೂಪದಿಂದ ಎತ್ತಿ ರಕ್ಷಣೆಯನ್ನ ಕೊಟ್ಟ ಇವತ್ತಿಗೂ ಭೂಧರನ ರೂಪದಲ್ಲಿ ಬೆಟ್ಟಗಳ ರೂಪದಲ್ಲಿ ಭೂ ಭೂಮಿಯನ್ನು ಹೊತ್ತು ನಿಂತಿದ್ದಾನೆ ಇದು ವಿಶಿಷ್ಟವಾದ ಹುಡುಗಿಕೆ ಮಧ್ಯದರು ಒಂದ್ಸರ್ತಿ ಒಪ್ಪಿಕೊಂಡ್ಮೇಲೆ ಚೇಂಜ್ ಆಗೋ ಲಕ್ಷಣ ಅಲ್ಲ ಅಂತಹ ಭೂಮಿಯ ವೈವಿಧ್ಯವನ್ನೆಲ್ಲ ಭೂಮಿ ಕೇವಲ ಭೂಮಿಯಲ್ಲ ಭೂಮಿ ಅಂದ್ರೆ ಅದರಲ್ಲಿರುವ ಸ್ಪೀಶೀಸ್ ಇರ್ಬಹುದು ಪ್ರತಿಯೊಂದು ಸ್ಪೀಶೀಸು ಕೂಡ ಭಗವಂತನನ್ನ ಆಧರಿಸಿಕೊಂಡು ನಿಂತಿದೆ ಅದರಿಂದಾಗಿ ನಾನ್ ಸರ್ವೈವ್ ಆಗ್ಬೇಕು ಅಂತ ಇನ್ನೊಂದು ಸ್ಪೀಶೀಸ್ ಅನ್ನ ನಿರ್ನಾಮ ಮಾಡುವುದಕ್ಕೆ ನನಗೆ ಯಾವ ಹಕ್ಕು ಇಲ್ಲ ಸಮಸ್ತ ಭೂಮಿಯ ಒಡೆತನ ಆತನದ್ದು ಸಮಸ್ತ ಜೀವಜಾತಗಳ ರಕ್ಷಣೆ ಆತನದ್ದು ಅವನು ನಮ್ಮ ಮೂಲಕ ಮಾಡಿ ಅಂತ ಹೇಳಿದಾಗ ನಾವು ಮಾಡದೇ ಇದ್ರೆ ನಾವು ಅತ್ಯಂತ ತೀವ್ರವಾದ ಏಟಿಗೆ ಒಳಗಾಗ್ಲೇಬೇಕಾಗುತ್ತೆ ಹಾಗಾಗಿ ಭೂಮಿಯನ್ನ ಹಲವು ರೀತಿಯಲ್ಲಿ ಹೊತ್ತ ಕೇವಲ ಎರಣ್ಯಾಕ್ಷನ ಉಪಟಳಕ್ಕೆ ಬೆದರಿದ ಆಕೆಯ ರಕ್ಷಣೆ ಮಾಡಿದ್ದಲ್ಲ ಹೆಣ್ಣಿನ ರಕ್ಷಣೆ ಅನ್ನುವುದು ಒಂದು ಮುಖ್ಯ ಅನ್ನುವ ದೃಷ್ಟಿಯಿಂದ ಅವಳನ್ನ ಬಹಳ ಪ್ರೀತಿಯಿಂದ ಭಗವಂತ ನೋಡಿಕೊಂಡ ಅದರ ಸೌಂದರ್ಯ ಏನು ಅವಳು ಒಳ್ಳೆ ಜಿಜ್ಞಾಸೆಯಿಂದ ಪ್ರಶ್ನೆ ಮಾಡ್ತಾಳೆ ವರಾಹನ ಹತ್ರ ಹಾಗಾಗಿ ವಿಧಾರಕ ಅಂತ ಮತ್ತೊಂದು ಸುಂದರವಾದ ಶಬ್ದ ಜ್ಞಾನದ ಮೂಲಕ ಧಾರಣೆ ಮಾಡಿ ಆಕೆಯನ್ನ ಅನೇಕ ಉಪದೇಶಗಳನ್ನ ನೀಡಿ ವರಾಹ ಪುರಾಣ ಇವತ್ತು ನಮಗೆ ಸಿಗ್ಲಿಕ್ಕೆ ಕಾರಣ ಆದದ್ದು ಈ ಧರಣಿ ಮತ್ತು ವರಾಹನ ಸಂವಾದದ ಮೂಲಕ ಅನೇಕ ಒಳ್ಳೊಳ್ಳೆ ಪ್ರಶ್ನೆಗಳನ್ನ ಕೇಳುತ್ತಾಳೆ ಅಂದ್ರೆ ಹೆಚ್ಚು ಕಮ್ಮಿ ಆಕಾಶ ಕಾಯದ ನಮಗೆ ಇರುವ ಎಲ್ಲೋ ಇರುವ ಯಾವುದೋ ಗ್ರಹದ ಪ್ರಭಾವ ನಮ್ಗೆ ಹೇಗಾಗತ್ತೆ ಎಲ್ಲೋ ಕೂಗು ಎಲ್ಲೋ ಅಲೆ ಎಲ್ಲೋ ಪರಿಣಾಮ ಎಲ್ಲೋ ಅದರ ದುಷ್ಟ ಪ್ರವೃತ್ತಿ ಅದಕ್ಕೆ ಪರಿಹಾರ ಅದರ ಶಿಕ್ಷೆ ಇತ್ಯಾದಿಗಳೆಲ್ಲ ನಮಗೆ ತಕ್ಷಣ ಅರ್ಥ ಆಗುವಂಥದ್ದಲ್ಲ ಯಾವ ಕರ್ಮಕ್ಕೆ ಯಾವ ಪಾಪಕ್ಕೆ ಏನು ಪ್ರತಿಫಲವನ್ನು ಯಾವ ಕಾಲದಲ್ಲಿ ಯಾರು ಹೇಗೆ ಯಾವ ಕ್ಷಣದಲ್ಲಿ ಅನುಭವಿಸ್ತಾನೆ ಒಂದೂ ಗೊತ್ತಿಲ್ಲದೆ ನಡೀತಾ ಇರುತ್ತೆ ಆದ್ರೆ ಅದೆಲ್ಲದಕ್ಕೂ ಒಂದು ಸಂಬಂಧ ಇದೆ ಅನ್ನೋದನ್ನ ಬಹಳ ಸುಂದರವಾಗಿ ಧರಣಿ ತನ್ನನ್ನು ಧರಿಸಿರುವಂತಹ ಅವಳಿಗೆ ಹೆಸರು ಧರಣಿ ಅಂತ ಆದ್ರೆ ಅವಳನ್ನು ಧರಿಸಿದ್ದು ವರ ಭೂಮಿ ವಿಧಾರಕ ಭೂಮಿಯನ್ನ ಬಹಳ ಚೆನ್ನಾಗಿ ಹೊತ್ತು ನಿಂತವ ಅನ್ನುವ ಅರ್ಥದಲ್ಲಿ ಆ ಶಬ್ದ ಬಂದಿದೆ ಭೂಮಿ ವಿಧಾರಕ ಜಯ ದೇವೇಶ ದೇವ ಅನ್ನುವಾಗ ಮತ್ತೆ ಇಲ್ಲಿ ಅದೇ ಅರ್ಥಗಳು ತೆರೆದುಕೊಳ್ಳುತ್ತವೆ ತುಂಬಾ ಸುಂದರವಾಗಿ ಈ ಪದ್ಯಗಳಲ್ಲಿ ಭಗವಂತನ ಗುಣಗಾನ ಬಂದಿದೆ ಇವತ್ತು ಅಲ್ಪ ಆರಂಭವನ್ನ ಮಾಡಿ ಮುಂದಿನ ಶ್ಲೋಕಕ್ಕೆ ಹೆಚ್ಚಿನ ವಿವರವನ್ನ ನೋಡೋಣ ಅಂತ ಹೇಳ್ತ ಇವತ್ತಿನ ಮಾತನ್ನು ಮುಕ್ತಾಯಿತ ಕಾಯಿ ನಚ ಮನಸ್ಸ ಇಂದ್ರಿಯರ್ವಾ ಬುಧ್ಯಾತ್ಮನ ಸುತ ಸ್ವಭಾವ ಕರೋತ್ ಸಕಲಂ ಪರಸ್ಮೈ ನಾರಾಯಣ ಸಮರ್ಪೆಯು ಸುಖಿ ಸರ್ವರ್ವೇ ಸುಂದರ ವಯ ಸರ್ವೇ ಭದ್ರಾ ಪಶ್ಯಂತ ಕ್ಚಿತ್ ಧರ್ಮ ವಿಜಯೋತ್ ಧರ್ಮ ಪರಭವ ಸದ್ಭಾವನಾ ಪ್ರಾಣಭತ ವಿಶ್ವಸ್ ಮಂಗಲಂ ಶ್ರೀಕೃಷ್ಣ